ತಾರತಮ್ಯ ಜ್ಞಾನಪೂರ್ವವೇ ಕರ್ಮ ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಪುಣ್ಯಕರ್ಮವು ಪುಷ್ಕರಾದಿ ಹಿರಣ್ಯ ಕರ್ಮ ಅಂತರ್ಗತ ಬ್ರಹ್ಮಣ್ಯ ದೇವರಿಗೆ ಅರ್ಪಿಸುತ್ತಿದ್ದರು ಪಾಪಕರ್ಮಗಳ ಜನ್ಯದು ಕವ ಕಲಿಮುಖಾದ್ಯರಿ ಗುಣಲೀವನು ಸಕಲ ಲೋಕ ಶರಣ್ಯ ಶಾಶ್ವತ ಮಿಶ್ರ ಜನರಿಗೆ ಮಿಶ್ರ ಫಲವೀವ ಕರ್ಮಗಳಲ್ಲಿ ಮೂರು ಪ್ರಕಾರ ಪುಣ್ಯಕರ್ಮ ಪಾಪಕರ್ಮ ಮತ್ತು ಮಿಶ್ರ ಕರ್ಮ ಅಂತ ಈ ಕರ್ಮಗಳಿಗೆ ಮೂಲ ಯಾವುದು ಅಂದರೆ ತ್ರಿಗುಣಗಳೇ ಸತ್ವ ರಜಾ ತಮ ಸತ್ವಗುಣದಿಂದ ಪುಣ್ಯಕರ್ಮದ ಅಭಿವ್ಯಕ್ತಿ ರಜೋಗುಣದಿಂದ ಮಿಶ್ರ ಕರ್ಮ ಅಭಿವ್ಯಕ್ತಿ ತಮೋಗುಣದಿಂದ ಪಾಪಕರ್ಮದ ಅಭಿವ್ಯಕ್ತಿ ಅಂತ ಯಾವುದು ಪ್ರಾಚುರ್ಯ ಇರುತ್ತೋ ಅದಕ್ಕೆ ತಕ್ಕಂತೆ ಕರ್ಮಗಳು ಕಟಿಸ್ತಾವೆ ಬ್ರಹ್ಮಜ್ಞಾನಿಗಳಿಗೆ ಪ್ರಿಯ ಯಾರೋ ಪರಮಾತ್ಮ ಗೋಬ್ರಾಹ್ಮಣ ಹಿತರಕ್ಷಕ ಅವನು ಬ್ರಹ್ಮಣ್ಯ ದೇವ ಪುಣ್ಯಕರ್ಮವನ್ನು ಕರ್ಮಜ ದೇವತೆಯಾದ ಪುಷ್ಕರನಿಂದ ಪ್ರಾರಂಭ ಮಾಡಿ ಬ್ರಹ್ಮದೇವರವರೆಗೆ ದೇವಾಂತರ್ಗತನಾಗಿರ್ತಕ್ಕಂಥ ಬ್ರಾಹ್ಮಣ ಪ್ರಿಯ ದೇವನಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡು ಸಕಲ ಲೋಕಗಳಿಗೂ ಆಶ್ರಯದಾತ ಪರಮಾತ್ಮ ಶಾಶ್ವತ ಇಂತಹ ಪರಮಾತ್ಮ ಪುಣ್ಯ ಫಲವನ್ನು ಬ್ರಹ್ಮಾದಿ ಸಾತ್ವಿಕ ಜೀವರಿಗೆ ಉಣ್ಲಿಕ್ಕೆ ಕೊಡ್ತಾನೆ ಪಾಪಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡು ಅವನು ಅವುಗಳಿಂದ ಜನ್ಯವಾಗಿರ್ತಕ್ಕಂಥ ದುಃಖವನ್ನು ಕಲ್ಯಾದಿ ತಾಮಸರಿಗೆ ಭೋಗ ಮಾಡಲಿಕ್ಕೆ ಕೊಡ್ತಾನೆ ಮಿಶ್ರ ಕರ್ಮಗಳನ್ನು ಭಗವಂತರಿಗೆ ಅರ್ಪಣೆ ಮಾಡೋ ಅದರಿಂದ ಜನ್ಯವಾಗಿರ್ತಕ್ಕಂಥ ಮಿಶ್ರ ಫಲವನ್ನು ಆ ಕರ್ಮ ಮಾಡಿದ ಮಿಶ್ರ ಜನರಿಗೆ ರಾಜಸರಿಗೆ ಭೋಗಕ್ಕೆ ಕೊಡ್ತಾನೆ ದೇವತಾ ತಾರತಮ್ಯವನ್ನು ದೈತ್ಯ ತಾರತಮ್ಯವನ್ನು ಪುರಾಣಗಳಲ್ಲಿ ಹೇಳುವಂಥ ಉದ್ದೇಶವೂ ಕೂಡ ತಾರತಮ್ಯ ಜ್ಞಾನಪೂರ್ವಕ ಕರ್ಮ ಸಮರ್ಪಣೆಯೇ ಅದು ಹಿನ್ನೆಲೆ ತಾರತಮ್ಯದಲ್ಲಿ ಉತ್ತಮರಾದವರಿಗೆ ಕರ್ಮದಲ್ಲಿ ಪ್ರೇರಣೆಯನ್ನು ನೀಡುವಂತಹ ಸಾಮರ್ಥ್ಯ ಹೆಚ್ಚು ಪ್ರೇರಣಾ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಫಲವನ್ನು ಭಗವಂತ ಕೊಡ್ತಾನೆ ನನ್ನ ಕರ್ಮದ ಫಲವಾಗಿ ದೇವತೆಗಳಿಗೆ ಅವರ ಪ್ರೇರಣಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೋಕ್ಷಾನಂದವನ್ನು ಭಗವಂತ ಕೊಡ್ತಾನೆ ಅದನ್ನು ಉಣಿಸ್ತಾ ನೋಡಿ ಹರಿತಾನು ಸಂತೋಷ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕಿದೆ ಪುಣ್ಯಕರ್ಮ ಕರ್ಮದ ಸಮರ್ಪಣೆ ಅದೇ ರೀತಿಯಾಗಿ ನನ್ನ ಪಾಪಕರ್ಮದ ಫಲವಾಗಿ ದೈತ್ಯರಿಗೆ ಅವರ ಪ್ರೇರಣಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಮಸ್ಸಿನಲ್ಲಿ ದುಃಖ ಉಂಟಾಗುವಂತೆ ಮಾಡಲಿ ಅದನ್ನ ಅವರು ಉಣ್ಣೋದು ನೋಡಿ ದುಃಖವನ್ನು ಉಣ್ಣೋದು ನೋಡಿ ಭಗವಂತ ಸಂತೋಷ ಪಡಲಿ ಬೇಡೋದೆ ಪಾಪ ಕರ್ಮ ಸಮರ್ಪಣೆ ಈ ರೀತಿಯಾಗಿ ಸರ್ವಸಮರ್ಪಣಾ ಅಗತ್ಯದಲ್ಲಿ ರಾಯರು ಹೇಳುತ್ತಾರೆ ಆದ್ದರಿಂದ ಹಿಂದಿನ ಸಂಧಿಗಳಲ್ಲಿ ನೋಡಿದಂಗೆ ಪುಣ್ಯ ಕರ್ಮಗಳನ್ನು ನಾಹಂ ಕರ್ತ ಹರಿ ಕರ್ತ ತತ್ ಪೂಜಾ ಕರ್ಮ ಚಾಕಿಲಮ್ಮಂತ ಭಗವಂತನೇ ಅನಂತ ರೂಪಗಳಿಂದ ನಮ್ಮೊಳಗಿದ್ದು ನಮ್ಮ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿಸಿಯಾನೆ ಅಂತ ಕರ್ಮವನ್ನು ಮಾಡಿ ಸಮರ್ಪಣೆ ಮಾಡಬೇಕು ಅಧೀನ ಕರ್ತೃತ್ವ ಜೀವನಿಗೆ ಪರಾಧೀನ ಕರ್ತೃತ್ವ ಪಾಪಕರ್ಮಗಳನ್ನು ಪರಿಮಾರ್ಜನತ್ವೇನ ಪುಣ್ಯಕರ್ಮಗಳನ್ನು ಪೂಜಾತ್ವೇನ ಸಮರ್ಪಣೆಯನ್ನು ಮಾಡಬೇಕು ದೇಹಗತೆ ಇಂದ್ರಿಯಾಭಿಮಾನಿಗಳು ಮೂರು ಪ್ರಕಾರ ದೇವತೆಗಳು ನಿತ್ಯ ಸಂಸಾರಿಗಳು ಮತ್ತು ದೈತ್ಯರು ಅಂತ ಕರ್ಮಗಳು ಮೂರು ಪ್ರಕಾರ ಪುಣ್ಯಕರ್ಮ ಪಾಪಕರ್ಮ ಮಿಶ್ರಕರ್ಮ ಅಂತ ಪುಣ್ಯಕರ್ಮವನ್ನು ದೇವತೆಗಳಿಗೆ ವಿಭಾಗ ಪಾಪಕರ್ಮವನ್ನು ದೈತ್ಯರಿಗೆ ಮಿಶ್ರಕರ್ಮವನ್ನು ನಿತ್ಯ ಸಂಸಾರಿಗಳಿಗೆ ಈ ರೀತಿ ಹಂಚಿಕೆಯಾದ ನಂತರ ಉಳಿದ ಅವಶಿಷ್ಟವಾಗಿರ್ತಕ್ಕಂಥ ಕರ್ಮ ಸಕಲೇಂದ್ರಿಯಗಳಲ್ಲಿ ಪ್ರಕಾಶತ್ವ ವ್ಯಾಪ್ತನಾದ ಜೀವನಿಗೆ ಸರ್ವಕರ್ಮ ಸಮರ್ಪಣೆಯಿಂದ ಜೀವನಿಗೆ ದುಃಖ ಅನುಭವ ಇಲ್ಲ ಅದರಿಂದ ಕರ್ಮ ಸಮರ್ಪಣೆ ಕರ್ಮ ಮಾಡೋದೆಷ್ಟು ಮುಖ್ಯವೋ ಕರ್ಮ ಸಮರ್ಪಣೆಯ ವಿಧಿವಿಧಾನಗಳನ್ನು ಅರಿತು ಸಮರ್ಪಣೆ ಮಾಡೋದು ಕೂಡ ಅತ್ಯಂತ ಅವಶ್ಯ ಅಂತ ತಿಳಿಸ್ತಾರೆ